धान्य दुख अम्मा जंगमल दिखाई असाधारण वाद ना गौन तुम्हें चंद्रहार्न हार आग्ली मतलब दुख ಮತ್ತೆ ನೀ ಕೂಲಿ ಮಾಡ್ಲಿಕ್ಕೆ ಹೋಗ್ರಿ ಪಟ್ಟಿ ಹತ್ತಿರುವುದು ಸ್ವಲ್ಪ ಹಣವನ್ನು ಕೊಟ್ಟರೆ ಹೊರಟು ಹೋಗುವನು ಬೇಕಾದಷ್ಟು ಎಂದು ಬಂದು ಹೋದ ನಿಮ್ಮ ಕಣಿಗೆ ಕೊಡುತ್ತಾ ಹೋದರೆ ಬಿಚ್ಚೆ ಬೇಡಲು ಹೋಗಬೇಕಾಗಿತ್ತು ಅಮ್ಮ ಈಗ ಯಾವನ್ನಾಡ್ಬೇಡ್ರಿ ಕೇಳ್ರಿ ಧ್ವಜ ಪರ ಮರೆಯದೆ ಪೊಡಲುವ ಧ್ವಜಿ ಪರ ಮರೆಯದೆ ಪೊಡಲುವ ಸದಿ ಸದೆ ನೀ ಧ್ವಜಿ ನಾಮ ತ್ರಿ ಜಗವು ಪಾಡುವದನ್ನು ಜಗವು ಪಾಧುವಿನ ಜಗವು ಪಾಲು ನೆನವ ಪಾವನ ನಾಮ ನಾಗಮ್ಮ ಏನು ಮಾಡ್ತಿರುವೆ ಈ ಕೂಳಿಗೇಡಿ ಯಾರು ಇಲ್ಲಿ ಬೇಕಿ ಬಂದಿರುವನು ತಾಯಿ ನಾನೊಬ್ಬಾಪೆ ಚಾಯಿ ಬಂದು ವೃದ್ಧ ಜಂಗಮಲು ದಿಕ್ಕಿ ನೀಡಿ ಕೇಳಿದ್ರೆ ಈ ಮಹಾತಾಯಿಯವರು ಹೊಡೆದು ಗಾಯಗೊಳಿಸಿದರು ದಯವಿಟ್ಟು ಭಿಕ್ಷ ಹೊರತು ಹೋಗುವನು ಹರಟಿಯು ಮತ್ತೆ ಬೆಳೆ ಹೆಚ್ಚಿತು ಬಸಮ್ಮ ನೀವು ತನಗೆ ಭಿಕ್ಷೆಯನ್ನು ತಂದು ನೀಡು ಆ ನಡುವಿನ ಒಲೆಯಲ್ಲಿರುವುದನ್ನು ತಂದು ನೀಡಿ ಅಯ್ಯೋ ಗೃದ್ರೋಹಿಗಳೇ ದಿಕ್ಕನ್ನು ನೀಡುತ್ತೇವೆಂದು ಹೇಳಿ ಬೆಂಕಿ ಭಿಕ್ಷಿರಾ ಆಗಲಿ ಮದುವೆ ಮತ್ತೆ ನೀಚಿನಾರಿಯರೇ ಮಹಾಸಾಧ್ಯ ಮಲ್ಲಮ್ಮನನ್ನು ದುಡ್ಡೀಡು ಭಿಖ್ಯಾಪೇಕ್ಷ ಬಾಂದ್ರೆ ನಾನು ಮುಖಿಸು ನಿಮ್ಮ ಸೌಭಾಗ್ಯವು ನಾಚಬಹುದೀಗಲೇ ನಾಚಬಹುದೀಗಲೇ ಭರದಿ ನಾಚ ಬಹುದೀಗಲೇ ನಿಗದಿ ನಾಚ ಬಹುದೀಗಲೇ ಭರದಿ ನಾಟ ಬಗುದೀಗಲೇ ನಾಚಬಹುದೀಗಲೇ ಸಾಧ ಪುಟದ ಸಂಭ್ರಮದೊಳಗಿ ಸಾಧ ತು ತದ ಸಂಭ್ರಮದೊಳಗಿರು ಸದ ತತು ಜನರಾ ಮಾತಾಡಿದ ಫಲ ಭೇ ಬೀಗಲೇಗಲೇ ಬಹುದೀಗಲೇ ಬ್ರಹ್ಮಣ್ಣ ಇಂಥ ಗಂಡ ಜನ ಮುನ್ನಿಟ್ಟು ನೀನು ಸಾಯುವುದೇ ಲೇಸಿ ಎಲ್ಲ ಇದ್ರೆ ಹಿಂಗ್ಯಾಕ್ ಮಾತಾಡ್ತಾರೆ ಉತ್ತರ ಕರ್ಬಲ್ಲ ಪತ್ನಿಯು ಅಡವಿಯಲ್ಲಿ ನಮ್ಮ ದಡ್ಡಿಯಲ್ಲಿ ಮಲ್ಲೈ ನಿಮ್ಮ ಕುಂಡ ಜಂಗಮನ ಕೂಡ ಸ್ವೀಚಿಂದ ಕಾಲುಹರಣೆ ಮಾಡುತ್ತಿರೋಳಂತೆ ಜಂಗಮಿರ್ತಾರೇ ಅದ್ರಾಗ ನಾನು ಹೇಳ್ತಿ ಜಂಗಮಿನ ಆರ್ ನಾಲ್ಕೊಳಗ ಇಲ್ಲ ನಿನ್ ಕೆಲಕ್ಕೂ ಒಂದು ಗಾಲ್ಗ ಆದ್ರೂ ನನಗೆ ಬಡ್ಡಿ ಬರಲಿಲ್ಲ ಇಲ್ಲಿಟಾ ಮಾತಿಗೆ ನನಗೆ ತಾಯಂತಿಯಾ ಸ್ತ್ರೀಚ್ ಹೋಗ್ಲ ಆತಿಗೆ ನಿನ್ನ ಹೇಡಿ ಮುಖವನ್ನು ನನಗೆ ತೋರಿಸಬೇಡ ಮತ್ತೆ ಮಾಡುವೇನು ಈಗಿಂದ ಹೋಗಿ ಅವರಿಬ್ಬರನ್ನು ಕೊಂದುವಂಗಾರ ನಡ್ ಹೋದಲ್ಲೋ ಬಂತು ಬಂತು ಕಾರರು ಆಗ್ರಿ ಎಬ್ಬರು ಆಗ್ರಿ ಮಲ್ಲಯ್ಯ ಬಾಲ್ ಬುದ್ಧಿಗೆ ಅನುಸರಿಸಿ ನನ್ನಿಂದ ಅಪರಾಧವೇನಾದ್ರೂ ಆಗಿದ್ರೆ ಕ್ಷಮಿಸಿ ನಿನ್ನೆ ದಿವ್ಯ ದರ್ಶನವನ್ನಿತ್ತು ನನ್ನನ್ನು ಕೃತಾರ್ಥಗಳನ್ನಾಗಿ ಮಾಡು ಯಾತಲ್ಲಪ್ಪ ನಮ್ಮವರು ಹೇಳಿದ್ ಮಾತ್ರ ಕರೆವಾತು ಮಲ್ಲಯ್ಯ ಕಡಾ ಮಕಾ ತೋರಪ್ಪ ಅಂತ ಬರ್ಲಿ ಅಂದ ಒಂದು ಕೈ ನೋಡ್ಬಿಟ್ಟು ನೀಸಿ ನೋಡ್ದು ಸಾಧ್ವಿ ಅನಾಥನಾದ್ರೆ ಕೇಳುವವರೇ ಇಲ್ಲ ದುಃಖಾಪೇಕ್ಷ ಆಗಿ ಹೋದ್ರೆ ನಿನ್ನ ಅತ್ತಿಗೆ ನೀರು ಹೊಡೆದು ಗಾಯಗೊಳಿಸಿದ್ರು ಶಾಂತರಾಗಿರಿ ತಮ್ಮ ಗಾಯಿಗಳಿಗೆ ಭಸ್ಮವನ್ನು ಧರಿಸಿ ಕುಡಿಲಿಕ್ಕೆ ಹಾಲು ತರಬೇಕು ಅಂತ ಹೇಳ್ತಾ ಇದ್ನಿ ಇವರಿಗೆ ಹಾಲು ತರಾಕೆ ಮಾಡ್ಲಪ್ಪ ಬಂದಾದ್ರೆ ಕಣ್ಣಿಲ್ಲ ನೋಡ್ಬಾಬು ಕ್ಯಾಬ್ಬಾರ ಭಿ ಮೂರ್ತಿ ಸಿಗುದು ದುರ್ಲಭ ಅಂಗ್ಕೊಂಡು ಕರ್ತಿಲ್ಲ ಕರ್ ಹಾಕಿ ದೇವ ಎಂತ ಅನ್ಯಾಯವನ್ನು ಮಾಡಬಿಡಲ್ಲ ಆತನು ಸಾಮಾನ್ಯನಲ್ಲ ಸಾಕ್ಷಾತ್ ಮಲ್ಲಿಕಾ ನಾನು ಅಂತ ಕಣ್ಣಿ ಕಾರಣ ಮಠಾಮಯ ಆಗಿಬಿಟ್ಟ ನನ್ ವರೀಯ ನನ್ ಗುರುವೇ ದೊಡ್ಡವಣಪ ನೀನು ನೋಡ್ರಿಯಾ ನನ್ನ ಬಾಂಧವರ ಅಜ್ಞಾನತನವನ್ನು ನಿನ್ನಂಥ ಮಹಿಮಾಶಾಲಿಯ ವಿಷಯದಲ್ಲಿ ಎಂಥ ಕೆಟ್ಟ ಅಪವಾದವನ್ನು ಪಸರಿಸಿರುವರು ದೇವಾ ಜಗತ್ತಿನ ಜಂತುಗಳ ಅಪವಾದಕ್ಕೆ ಲಕ್ಷ್ಯೊಡದೆ ಪ್ರತ್ಯಕ್ಷನಾಗಿ ಈ ದೀನದಾಶಿ ಸೇವೆಯನ್ನು ಸ್ವೀಕರಿಸು ಾವ ನಾ ಹೇ ಮಹೇಶ ಸೋಲಿ ಶೇಬೋ ಶೇಬ ನಾಮ ಚಾರದೇವ ನಾಮ ಚಾರದ ಪಾವನಾ ಬೋಧನ ಶೇವನ pa re pa bisone pa va pa te pa